ಪಿಯ ಕೊರಗ ದೋ ನಾಕೆ ಯ ಪಾಪಿಸಿದ ಈ ಕಲ್ಲ ನಾ ಕಾಣ ಪಾಪಿಸಿದ ಈ ಕಲೇ ಈ ಪರಿಯ ಕೊರೆಯನ್ನು ಅವ ದೇಶದಲ್ಲಿ ನಾ ಕಾನು ದೊರೆಯತಾನುಗಳಲ್ಲಿ ಮಾಡಿ ರಮಣ ನಿ ನೋಡೆ ಗಮನ ತಿಳಿಯತ್ತೆ ಸ್ವರ್ಣಿ ಹಿರಿಯ ತನ ಗರಿ ನೋಡ ಸ್ವಲ್ಯ ಧರಿ ನಡೆ रामटे सरदीय गोरो तन दली केतलो नोरा रो माखवो गोरो तन दली केतलो नोरा रो माखवो ई पदीय कोह गया देखते दनु मा ಕೃಷ್ಣ ತುಂಗ ಜಲ ಪಾವನ ತಯಲ್ಲಿ ನೋಡೆ ಕೃಷ್ಣ ತುಂಗ ಜಳಕೇವತ್ಲಿ ನೋಡೆ ಬಿಳಿ ಜೊಡವೇ ಲಾವಣ್ಯ ದಿನ ಯೋಗ ಬಹನ ಪತನ ಶಾಂತಿ ಪರಿಯ ಪರ ಗಗನ ದಿ ಗೋಚರಿ ಗನೆ ತಂದೂ ಜಗನಿ ಹಂಪರಿ ಗಗನ ಗಲ್ಲಿ ಗೋ ತರಿ ಗಣ ಜಗರಿಯೇ ಹಿರಿಯ ಭರತ ಜಿ ನಮ್ಮ ಕಾರಿ ಮಿಗಿ ನ ಭ ಭರತದೇಶ ಕಮ್ಮಗದೆ ಮಿಗಿಲಾದ ಭಾಗದಲ್ಲಿ ಈ ಭಾಗ್ಯವು ಈ ಪರಿಯ ಕೊರಗ ಆ ರೀ ನಾನ್ ತಾನೇ ಎ ಕೋಪಿಸಿದ ಮಾರೀರಿ ಪೋರಗ ನಾ